ಇಪ್ಪತ್ತಾರನೇ ಕಕ್ಷೆಯಲ್ಲಿ ಪುಷ್ಕರನ ಸ್ತುತಿ ಕರ್ಮಾಭಿಮಾನಿಯಾಗಿರುವ ಪುಷ್ಕರ ನಿರತಿಶಯ ಸುಜ್ಞಾನಪೂರ್ವಕ ವಿರಚಿಸುವ ನಿಷ್ಕಾಮಕರ್ಮಗಳರಿತು ತತ್ತತ್ಕಾಲದಲ್ಲಿ ತಜ್ಜನ್ಯ ಫಲರಸವ ಹರಿಯ ನೇಮದ ಲುಣಿಸಿ ಭೂಜೀವರಿಗೆ ಕರ್ಮ ಫನೆಪ ಗುರು ಪುಷ್ಕರನು ಸತ್ಕರ್ಮಂಗಳಲ್ಲಿ ನಿರ್ವಿಘ್ನತೆಯ ಕೊಡಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸುಜ್ಞಾನಪೂರ್ವಕವಾಗಿ ಜನರು ವಿರಚಿಸುವ ಅಂದರೆ ಮಾಡುವ ನಿಷ್ಕಾಮ ಕರ್ಮಗಳನ್ನು ತಿಳಿದು ಅದರಿಂದಾಗುವಂತಹ ಉತ್ತಮ ಫಲವನ್ನು ಫಲದ ರಸವನ್ನ ಭಗವಂತನ ಆಜ್ಞೆಯಂತೆ ಆಯಾ ಕಾಲದಲ್ಲಿ ಉಣಿಸಿ ಬಹುಜೀವರಿಗೆ ಕರ್ಮಾಭಿಮಾನಿ ಅಂತ ಕರೆಸ್ಕೊಳ್ಳುವಂಥ ಗುರು ಪುಷ್ಕರ ಸತ್ಕರ್ಮಗಳಲ್ಲಿ ನಿರ್ವಿಘ್ನತೆಯ ತಾ ಕೊಡಲಿ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟಪ್ರಾಪ್ತಿಯಾಗಲಿ ಸತ್ಕರ್ಮಗಳ ಆಚರಣೆಯಲ್ಲಿ ಬರುವಂತಹ ಎಲ್ಲ ರೀತಿಯನ್ನು ವಿಘ್ನ ವಿಘ್ನಗಳನ್ನು ಪರಿಹಾರ ಮಾಡಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಅದರಿಂದ ಇದು ಕರ್ಮಾಭಿಮಾನಿಯಾಗಿರ್ತಕ್ಕಂಥ ಪುಷ್ಕರನ ಸ್ತೋತ್ರ ಪುಷ್ಕರನ ಸ್ತೋತ್ರವು ಹೀಗೆ ಪ್ರತ್ಯೇಕ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಶಕ್ಯ ಇಲ್ಲ ಹರಿವಂಶದಲ್ಲಿ ಧನ್ಯೋಪಾಖ್ಯಾನದಲ್ಲಿ ನಾರದರು ಗಂಧೆಯಲ್ಲಿ ಕಂಡ ಕೂರ್ಮ ಕರ್ಮಾಧಿಪತಿಯಾಗಿರ್ತಕ್ಕಂಥ ಪುಷ್ಕರನ ಸಂಕೇತ ಅಂತ ಮಹಾಭಾರತ ತತ್ಪನಿರ್ಣಯ ಭಾವಪ್ರಕಾಶಕದಲ್ಲಿ ತಿಳಿಸ್ತಾರೆ ಕರ್ಮೇತಿ ಪುಷ್ಕರ ಪ್ರೋಕ್ತಃ ಆದ್ದರಿಂದ ಸತ್ಕರ್ಮಗಳ ಆಚರಣೆಯಲ್ಲಿ ಬರುವಂತಹ ವಿಘ್ನ ನಿವಾರಣೆಗಾಗಿ ಸ್ತೋತ್ರವನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಮುಂದೆ ಇಪ್ಪತ್ತೇಳನೇ ಕಕ್ಷೆಯಲ್ಲಿ ಕೃಷ್ಣ ಪತ್ನಿಯರು ಮೊದಲಾದವರನ್ನು ಸ್ತೋತ್ರ ಮಾಡ್ತಾರೆ ಶ್ರೀನಿವಾಸನ ಪರಮ ಕಾರುಣ್ಯನಿವಾಸ ಸ್ಥಾನ ನೆನಪ ಕೃಷಾನುಜರು ಸಹಸ್ರಷೋಡಶತರು ಶ್ರೀಕೃಷ್ಣ ಮಾನಿಯರು ಎಪ್ಪತ್ತು ಯಕ್ಷರು ದಾನವರು ಮೂವತ್ತು ಚಾರಣ ಅಜಾನುಜ ಅಮರರು ಅಪ್ಸರರು ಗಂಧರ್ವರಿಗೆ ನಮಿಪೆ ಶ್ರೀನಿವಾಸನ ಸರ್ವೋತ್ತಮನಾದ ಪರಮಾತ್ಮನ ಪರಮ ಕಾರುಣ್ಯಕ್ಕೆ ನೆಲೆ ಅಂತ ಹದಿನಾರು ಸಾವಿರದ ಒಂದು ನೂರು ಸಂಖ್ಯೆಯ ಅಗ್ನಿಪುತ್ರರೇ ಶ್ರೀಕೃಷ್ಣನ ಪತ್ನಿಯರು ಎಪ್ಪತ್ತು ಜನ ಯಕ್ಷರು ಮೂವತ್ತು ಜನ ದಾನವರು ಚಾರಣರು ಅಜಾನಜ ದೇವತೆಗಳು ಅಪ್ಸರಿಯರು ಮತ್ತು ಗಂಧರ್ವರಿಗೆ ನಮಸ್ಕಾರವನ್ನು ಮಾಡ್ತೀನಿ ಅಗ್ನಿದೇವರ ಪುತ್ರರು ಶ್ರೀಕೃಷ್ಣರ ಪತ್ನಿಯರಾಗುವಂಥ ಸೌಭಾಗ್ಯ ಪಡೀಲಿಕ್ಕೆ ವಾಯುದೇವರನ್ನು ಕುರಿತು ಕಠಿಣವಾಗಿರ್ತಕ್ಕಂಥ ತಪಶ್ಚರ್ಯನ ಮಾಡಿ ವಾಯುದೇವರ ಅನುಗ್ರಹವನ್ನು ಸಂಪಾದಿಸಿ ಸ್ತ್ರೀತ್ವವನ್ನು ಪಡೆದ ವಿವರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ಪುತ್ರ ಅಗ್ನೇಹೆ ಅವರೆಲ್ಲ ಅಗ್ನಿಪುತ್ರರು ಇತ್ಯಾದಿ ಎಲ್ಲ ತಿಳಿಸ್ತಾರೆ ಕೃಷ ಅನು ಅಗ್ನಿ ಕೃಷ ಅನು ಜರು ಅಂದರೆ ಅಗ್ನಿಪುತ್ರರು ಅಂತ ಹೀಗೆ ಇಂತಹ ಕೃಷ್ಣ ಪತ್ನಿಯರು ಅವರೆಲ್ಲ ಸ್ತೋತ್ರ ಮಾಡಿ ನಮಗಿನ್ನೂ ಹೆಚ್ಚಿನ ಜ್ಞಾನ ಭಕ್ತಿಯಾದಿಗಳನ್ನು ಅನುಗ್ರಹ ಮಾಡಿರಿ ಅಂತ ತಿಳಿಸ್ತಾರೆ ಮುಂದೆ ಗೋಪಿಕಾಸ್ತ್ರೀಯರ ಸ್ತೋತ್ರ ಆ ಯಮುನೆಯಳು ಸಾಧಾರದಿ ಕಾತ್ಯಾಯನಿ ವ್ರತ ಧರಿಸಿ ಕೆಲವು ಧರಾಯುಧನೆ ಪತಿ ಕೆಲವರು ಜಾಲತನದಲ್ಲಿ ವಾಯುಪಿತನೊಳಿಸಿದರು ಈರ್ ಬಗೆ ತೋಯಜಾಕ್ಷಿಯರವರ ಪಾದಕ್ಕೆ ನಾಯರಗುವೆ ಮನೋರ ತಂಗಳ ಸಲ್ಲಿಸಲನು ದಿನವು ಗೋಪಿಕಾಸ್ತ್ರೀಯರು ಕೃಷ್ಣನ ಭಕ್ತರು ಆ ಯಮುನಾ ನದಿಯಲ್ಲಿ ಭಕ್ತಿಯಿಂದ ಕಾತ್ಯಾಯನಿ ವ್ರತವನ್ನು ಕೈಗೊಂಡು ಕೆಲವರು ಶಂಕಪಾಣಿಯಾಗಿರ್ತಕ್ಕಂಥ ಭಗವಂತನೇ ಪತಿ ಅಂತ ಉಪಾಸನೆಯನ್ನು ಮಾಡ್ತಾರೆ ಕೆಲವರು ಜಾರತನದಲ್ಲಿ ವಾಯುದೇವರ ತಂದೆಯಾಗಿರ್ತಕ್ಕಂಥ ಭಗವಂತನನ್ನು ಒಲಿಸ್ಕೊಂಡ್ರು ಹೀಗೆ ಎರಡು ರೀತಿಯಾಗಿರ್ತಕ್ಕಂಥ ಕಮಲನೇತ್ರೇಯರ ಪಾದಕ್ಕೆ ನಾನು ಬಯಕೆಗಳನ್ನು ಈಡೇರಿಸಲಿ ಅಂತ ಕೂಡ ಅವರನ್ನು ಸ್ತೋತ್ರ ಮಾಡ್ತೀನಿ ಶ್ರೀಕೃಷ್ಣನ ಅಂಗಸಂಗ ಹೊಂದಿರತಕ್ಕಂಥ ಸ್ತ್ರೀಯರಲ್ಲಿ ಎರಡು ವಿಧ ಕೆಲವರು ಇನ್ನೂ ಅವಿವಾಹಿತರಾಗಿದ್ದು ಕಾತ್ಯಾಯಿನಿ ವೃತ್ತದಿಂದ ಪರಮಾತ್ಮನನ್ನು ಆರಾಧನೆ ಮಾಡಿ ಪತಿಯನ್ನಾಗಿ ಪಡೀಲಿಕ್ಕೆ ಅಪೇಕ್ಷೆ ಒಂದು ವರ್ಗ ಮತ್ತೆ ಕೆಲವರು ವಿವಾಹಿತರಾಗಿದ್ದರೂ ಕೂಡ ಕೃಷ್ಣನಿಗೆ ಮನಸ್ಸೋತು ಅವನ ಅಂಗಸಂಗ ಪಡೆದವರು ಇನ್ನೊಂದು ವರ್ಗ ಆ ಎರಡು ಬಗೆಯ ಗೋಪಿಕಾಸ್ತ್ರೀಯರಿಗೂ ಇಲ್ಲಿ ನಾನು ವಂದನೆಯನ್ನು ಮಾಡ್ತೀನಿ ಅಂತ ದಾಸಲ್ಲಿ ತಿಳಿಸ್ತಾರೆ ಇವರೆಲ್ಲರಲ್ಲೂ ರಮಾವೇಶ ಅಥವಾ ಲಕ್ಷ್ಮೀ ಆವೇಶ ಇದ್ದಿದ್ದರಿಂದಾಗಿ ಶ್ರೀಕೃಷ್ಣ ಪರಿಗ್ರಹಿಸಿದ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ ಉಪನಯನಕ್ಕಿಂತ ಪೂರ್ವದಲ್ಲೇ ಪರಿಗ್ರಹಿಸ್ಲಿಕ್ಕೆ ಅವರೆಲ್ಲ ಅದೇ ರೀತಿಯಾಗಿ ಹೊರಬೇಡಿದ್ದೇ ಕಾರಣ ಅನ್ನೋ ವಿಶೇಷ ಅಂಶವನ್ನು ಮಹಾಭಾರತ ತಾತ್ಪರ್ಯರ್ಣಯದಲ್ಲಿ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ ಅವರಲ್ಲಿ ದೇವಾವತಾರರಾಗಿರ್ತಕ್ಕಂಥ ಹತ್ತು ಲಕ್ಷ ಜನ ಶ್ರೀಕೃಷ್ಣ ಪಡೆದ ಅವರೆಲ್ಲರಿಗೂ ನಾರಾಯಣ ಅಂತ ಹೆಸರು ಅವರೆಲ್ಲ ಒಟ್ಟಾಗಿ ನಾರಾಯಣೀ ಸೇನೆ ಅಂತ ಕರೆಸಿಕೊಂಡು ಶ್ರೀಕೃಷ್ಣನಿಂದ ದುರ್ಯೋಧನನಿಗೆ ಕೊಡಲ್ಪಟ್ಟು ಕುರುಕ್ಷೇತ್ರ ಯುದ್ಧದಲ್ಲಿ ಹತರಾದರು ಇಲ್ಲಿ ದರ ಅಂದರೆ ಶಂಖ ಕೃಷ್ಣನ ಪಾಂಚಶಂ ಶ್ರೀಕೃಷ್ಣನ ಪಾಂಚಜನ್ಯ ಶಂಖದ ಧ್ವನಿಗೆ ಪಾತಾಳ ಲೋಕದ ದೈತ್ಯ ಸ್ತ್ರೀಯರ ಗರ್ಭಗಳು ಕೂಡ ನಾಶ ಆಗತ್ತೆ ಅಂತ ಪುರಾಣ ಉಲ್ಲೇಖ ಮಾಡ್ತಾಯಿದೆ ಅದರಿಂದಾಗಿ ಅದು ಶತ್ರುನಾಶಕವಾಗಿರ್ತಕ್ಕಂಥ ಆಯುಧವೂ ಕೂಡ ಆಗಿದೆ ಅದಕ್ಕೆ ಶ್ರೀಕೃಷ್ಣಧರಾಯುಧ ಅಂತ ಇಲ್ಲಿ ಸಮನ್ವಯ ಮಾಡಿ ತಿಳಿಸ್ತಾರೆ